ಅಗ್ನಿ ನಿಷಿದ್ಧವಾದ ಪದಾರ್ಥವನ್ನು ಸ್ವೀಕಾರ ಮಾಡಿದ್ರೂ ಹೇಗೆ ನಿರ್ಲಿಪ್ತನಾಗೆ ಇರ್ತಾನೋ ಅದೇ ರೀತಿಯಾಗಿ ಭಗವಂತ ಪಾಪವನ್ನು ಸ್ವೀಕಾರ ಮಾಡಿ ಸಜ್ಜನರ ಪಾಪವನ್ನು ಅವ್ರನ್ನ ಉದ್ಧಾರ ಮಾಡ್ತಾನೆ ತಾನು ನಿರ್ಲೇಪನಾಗೇ ಇರ್ತಾನೆ ಅಂತ ಅಗ್ನಿಯ ದೃಷ್ಟಾಂತದಿಂದ ತಿಳಿಸ್ತಾರೆ ಇದ್ದಲೆಯೂ ನಿತ್ಯದಲ್ಲಿ ಮೇಧ್ಯ ಅಮೇಧ್ಯ ವಸ್ತುಗಳನ್ನು ಲೋಕದಲ್ಲಿ ಶುದ್ಧ ಶುಚಿಯೆಂದೆನಿಸಿಕೊಂಬನು ವೇದ ಸ್ಮೃತಿಗಳು ಬುದ್ಧಿಪೂರ್ವಕವಾಗಿ ವಿಭದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಧರಿಸುತೀಪ ಇದ್ದಲೆ ಅಂದರೆ ಇರ್ದಲೆ ಅಂತ ಎರಡು ತಲೆಯವನು ಅಗ್ನಿ ಅಂತ ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇ ಶೀರ್ಷೆ ಅಂತ ಶ್ರುತಿಯಲ್ಲಿ ಅಗ್ನಿಗೆ ನಾಲ್ಕು ಕೋಡಗಳು ಚತ್ವರಿ ಶೃಂಗ ತ್ರಯೋಶ್ಯ ಪಾದ ಅಂದರೆ ಮೂರು ಪಾದಗಳು ದ್ವೇ ಶೀರ್ಷೆ ಅಂತಂದರೆ ಎರಡು ತಲೆಗಳು ಅಂತ ಇಂತಹ ಅಗ್ನಿ ಯಾಗಾದಿಗಳಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅದೇ ರೀತಿಯಾಗಿ ಶವ ಮೊದಲಾಗಿರ್ತಕ್ಕಂಥ ನಿಷಿದ್ಧ ವಸ್ತುಗಳನ್ನು ಸ್ವೀಕಾರ ಮಾಡ್ತಾನೆ ಆದರೂ ಕೂಡ ಅಗ್ನಿ ನಿತ್ಯ ಶುದ್ಧಿ ಅಂತ ಕರೆಸ್ಕೋತಾನೆ ಶುಚಿ ಅಂತ ಕರೆಸ್ಕೋತಾನೆ ಅಗ್ನಿಗೆ ಸಪ್ತಜಿಹ್ವ ಏಳು ನಾಲಿಕೆಗಳು ಅಂತ ಅದಕ್ಕೆ ಈದ್ದಲೆ ಅಂದರೆ ಈರ್ದಲೆ ಎರಡು ತಲೆಯನ್ನು ಹೀಗೆ ನಿಷಿದ್ಧ ವಸ್ತುಗಳನ್ನು ಅನಿಷಿದ್ಧ ಅಂದರೆ ವಿಹಿತ ವಸ್ತುಗಳನ್ನು ಎಲ್ಲವೂ ಕೂಡ ಅಗ್ನಿಯಲ್ಲಿ ಹಾಕಿದರೂ ಆ ಅಗ್ನಿ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅವಿರ್ಭಾಗವನ್ನು ಆಯಾ ದೇವತೆಗಳಿಗೆ ತಲುಪಿಸ್ತಾನೆ ಅಂತಹ ಅಗ್ನಿಗೆ ಸರ್ವಭಕ್ಷಕ ಅಂತ ಹೆಸರು ಮೇಧ್ಯ ಅಮೇಧ್ಯ ಎರಡು ವಸ್ತುಗಳನ್ನು ಸ್ವೀಕಾರ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಗುಣದೋಷಗಳ ಲೇಪ ಅನ್ನೋದು ಅಗ್ನಿಗೆ ಇಲ್ಲ ಅಗ್ನಿ ನಿರ್ವಿಕಾರನಾಗಿ ನಿರ್ಲಿಪ್ತನಾಗೇ ಇರ್ತಾನೆ ನಿತ್ಯದಲ್ಲೂ ಅಗ್ನಿ ನಿರ್ದೋಷಿ ಶುಚಿ ಅಂತಲೇ ಕಲಿಸ್ಕೋತಾನೆ ಹೀಗೆ ಅಪೌರುಷೇಯವಾಗಿರ್ತಕ್ಕಂಥ ವೇದಗಳಲ್ಲೂ ಪೌರುಷೇಯವಾಗಿರ್ತಕ್ಕಂಥ ಪುರಾಣ ಶಾಸ್ತ್ರಗಳಲ್ಲೂ ಕೂಡ ಅಗ್ನಿಯ ಬಗ್ಗೆ ಉಲ್ಲೇಖವನ್ನು ಮಾಡುತ್ತಾರೆ ಮೇಧ್ಯ ಅಂದರೆ ಯಜ್ಞಯೋಗ್ಯವಾಗಿರ್ತಕ್ಕಂಥ ಪವಿತ್ರ ಪದಾರ್ಥಗಳಿಗೆ ಮೇಧ್ಯ ಅಂತ ಅಮೇಧ್ಯ ಅಂದರೆ ಅಪವಿತ್ರವಾಗಿರ್ತಕ್ಕಂಥ ಪದಾರ್ಥಗಳು ಉದಾಹರಣೆಗೆ ಶವ ಇದೆಲ್ಲ ಈ ಎಲ್ಲವನ್ನೂ ತಾನು ಸ್ವೀಕಾರ ಮಾಡಿದರೂ ಉಂಡರು ಶುಚಿ ಅಂತಲೇ ಭಗವಂತ ಶುಚಿ ಅಂತ ಅಗ್ನಿಗೆ ಇನ್ನೊಂದು ಹೆಸರು ವೇದ ಪುರಾಣಗಳಲ್ಲಿ ಶುಚಿಹಿ ಪಾವಕೋ ಅದ್ಭುತ ಇನ್ನೊಂದು ಕಡೆ ಶುಚಿಹಿ ಪಾವಕ ಉಚ್ಚತೆ ಅಂತ ಅಗ್ನಿಯಲ್ಲಿ ವಿಷ್ಣುವೈಷ್ಣವರು ನೀಡಿರತಕ್ಕಂಥ ಪವಿತ್ರವಾದ ಆಹುತಿ ದೇವತೆಗಳಿಗೆ ತಲುಪತ್ತೆ ಪರಮಾತ್ಮ ಅಗ್ನಿಯ ಮುಕಾಂತರ ದೇವತೆಗಳಿಗೆ ಆಹಾರವನ್ನು ತಲುಪಿಸುವಂತಹ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಅವೈಷ್ಣವರು ನೀಡುವಂತಹ ಅಪವಿತ್ರ ಆಹುತಿ ಹಸುರರಿಗೆ ಹೋಗುತ್ತೆ ಅಗ್ನಿ ಮಾತ್ರ ಪವಿತ್ರನೇ ಆಗಿರ್ತಾನೆ ಅಂತ ಬ್ರಹ್ಮದೇವರ ವರ ಇದೆ ಅಂತ ಮಹಾಭಾರತ ಆದಿಪರ್ವದಲ್ಲಿ ತಿಳಿಸ್ತಾರೆ ಪತ್ರಂ ಪುಷ್ಪಂ ಫಲಂ ತೋಯ್ ಯೋಮೇ ಭಕ್ತ್ಯ ಪ್ರಯಚ್ಛತಿ ಭಗವಂತ ಏನನ್ನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ಆದರೆ ಒಂದು ನಿಬಂಧನೆ ಇದೆ ನತು ಅವಿಹಿತ ಪತ್ರಾದಿಯಿಂದ ವಿಹಿತ ಅಲ್ಲದ ಅಥವಾ ನಿಷಿದ್ಧ ಪತ್ರಾದಿಗಳ ಸಮರ್ಪಣೆಯನ್ನು ಯಾವತ್ತೂ ಮಾಡಬಾರ್ದು ಬುದ್ಧಿಪೂರ್ವಕವಾಗಿ ಮಾಡಬಾರ್ದು ಅದನ್ನು ವರಹ ಪುರಾಣ ಮೊದಲಾದವುಗಳಲ್ಲಿ ಅಪರಾಧ ಅಂತಲೇ ಅದನ್ನು ಪರಿಗಣನೆ ಮಾಡಿ ತಿಳಿಸ್ತಾರೆ ಇಲ್ಲಿ ದಾಸರು ಬುದ್ಧಿಪೂರ್ವಕವಾಗಿ ವಿಭುದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸೋತೀಪ ಅಂತ ಜ್ಞಾನಿಗಳಾದವರು ನಿಷಿದ್ಧವಾದ ಕರ್ಮವನ್ನ ಇದನ್ನು ನಿನಗೆ ಪೂಜೆ ಆಗಲಿ ಅಂತ ಬುದ್ಧಿಪೂರ್ವಕವಾಗಿ ಶ್ರದ್ಧೆಯಿಂದ ಅರ್ಪಿಸಿದರೆ ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅವ್ರನ್ನ ಉದ್ಧಾರ ಮಾಡ್ತಾನೆ ಅಗ್ನಿಯಲ್ಲಿ ಹಾಕಿದ ಅಪವಿತ್ರವಾದ ಆಹುತಿಯನ್ನು ಹಸುರರಿಗೆ ತಲುಪಿಸಿ ಅಗ್ನಿ ಸರ್ವ ಅಂತ ಕರೆಸ್ಕೋತಾನೆ ಅದೇ ರೀತಿಯಾಗಿ ಭಗವಂತನೂ ಪಾಪಕರ್ಮ ಫಲವನ್ನು ಹಸುರರಿಗೆ ಉಣಿಸಿ ಸರ್ವಭೋಕ್ತ ಅಂತ ಕರೆಸ್ಕೊತಾನೆ ಈಗ ನಮಗೊಂದು ಸಂಶಯ ಬರ್ತಾ ಇದೇನು ಅಂದರೆ ನಾವು ಯಥೇಚ್ಛವಾಗಿ ಪಾಪಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪೈಸ್ಬೋದಲ್ವಾ ಅಂತ ಪ್ರಶ್ನೆ ಬಂದರೆ ಶಾಸ್ತ್ರ ಹೇಳುತ್ತೆ ಪಾಪಕರ್ಮ ಮಾಡಬೇಡ ಇದೇ ಭಗವಂತನ ಅಗ್ನಿ ಇದನ್ನು ಅಜ್ಞಾನಿಗಳು ನಾವು ಧಿಕ್ಕರಿಸಿ ಪಾಪಕರ್ಮ ಮಾಡಿದರೆ ಅಪರಾಧಿಗಳಾಗ್ತೀವಿ ಪ್ರಾರಬ್ಧ ಕರ್ಮ ವಶದಿಂದ ಜ್ಞಾನಿ ಪಾಪಕರ್ಮ ಮಾಡಿದಾಗ ಭಗವಂತ ಅದನ್ನು ಅವಶ್ಯ ನನಗೆ ಅರ್ಪಿಸು ಸ್ವೀಕಾರ ಮಾಡಿ ನೀನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಜ್ಞಾನಿಗಳು ಪಶ್ಚಾತ್ತಾಪೂರ್ವಕವಾಗಿ ಆ ಪ್ರಾರಬ್ಧ ನಿಮಿತ್ತ ಅಥವಾ ಜೀವದ್ವಯ ಆವೇಶದಿಂದ ಆಸುರಿ ಶಕ್ತಿಗಳ ಬಲದಿಂದ ಈ ರೀತಿಯಾಗಿ ಪಾಪಕರ್ಮ ಘಟನೆ ಆದಾಗ ಅದನ್ನು ಭಗವಂತನಿಗೆ ಶ್ರದ್ಧೆಯಿಂದ ಅರ್ಪಿಸ್ತಾರೆ ಈ ರೀತಿಯಾಗಿ ಮುಂದೆ ನನ್ನಿಂದ ಘಟನೆ ಆಗದೇ ಇದ್ದಂತೆ ನನ್ನನ್ನು ಉದ್ಧಾರ ಮಾಡುವಂಥ ಪಶ್ಚಾತ್ತಾಪ ರೂಪವಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಪರಮಾತ್ಮನ ಉಪಾಸನೆ ಮಾಡತಾರೆ ಆಗ ಅಂಥ ಕರ್ಮ ನಿಷಿದ್ಧ ಆದರೂ ಸರಿಯೇ ಕೈಕೊಂಡು ಉದ್ಧರಿಸುತ್ತೀಪ ಅಂತ ಶಾಸ್ತ್ರ ಹೇಳಿರೋದು ಆದ್ದರಿಂದ ಪಾಪಕರ್ಮವನ್ನು ಮಾಡಿ ಅರ್ಪಣೆ ಮಾಡೋದಕ್ಕೆ ಪರಿಮಿತಿಯನ್ನು ಅನುಮತಿಯನ್ನು ಕೊಟ್ಟಿದ್ದಲ್ಲ ಉದಾಹರಣೆಗೆ ರಾಜ ಒಬ್ಬ ಚಕ್ರವರ್ತಿಯವನು ರಾಜದ್ರೋಹಿಗೆ ಶಿಕ್ಷೆ ಕೊಟ್ಟು ಅದನ್ನು ನೋಡಿ ಸಂತೋಷ ಪಡುವಂತೆ ಪಾಪಿಗೆ ಪಾಪಕರ್ಮಕ್ಕೆ ದುಃಖ ಫಲ ಕೊಟ್ಟು ನೋಡಿ ಭಗವಂತ ಸಂತುಷ್ಟನಾಗ್ತಾನೆ ಸಂತೋಷ ಪಡ್ತಾ ದೃಷ್ಟಿಯಿಂದಲೇ ಅದನ್ನು ಸ್ವೀಕಾರ ಮಾಡ್ತಾ ತನ್ನ ಪೂಜೆಯನ್ನು ತಾನೇ ಮಾಡ್ಕೊಳ್ತಾನೆ ಭಗವಂತ ಹರಿ ಅನ್ನುವ ಅನುಸಂಧಾನವೇ ಪಾಪಕರ್ಮ ಸಮರ್ಪಣೆ ಇದನ್ನು ಭಗವಂತ ಬೇಡ ಅಂತ ಹೇಳೋಲ್ಲ ಆದರೆ ಪ್ರಾರಬ್ಧ ಕರ್ಮ ನಿಮಿತ್ತ ಅಜ್ಞಾತವಾಗಿ ಅಪರಿಹಾರ್ಯವಾಗಿ ಅನಿವಾರ್ಯವಾಗಿ ಈ ರೀತಿಯಾಗಿ ಪಾಪಕರ್ಮ ನಡೆದ್ರೆ ಅಂತಹ ಕರ್ಮವನ್ನು ಅರ್ಪಿಸೋದು ಕಟ್ಟೆ ಪರಮಾತ್ಮ ಅನುಮತಿಯನ್ನು ಕೊಟ್ಟಿರೋದು ಪಾಪಕರ್ಮ ಮಾಡಿರುವ ನನಗೆ ಭಗವಂತ ಶಿಕ್ಷೆ ಕೊಟ್ಟು ಸಂತೋಷ ಪಡಲಿ ಎನ್ಬೇಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತಾನೆ ಅಂತ ಅದನ್ನು ವಿರೋಧ ಮಾಡಿದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ ಅದಕ್ಕೆ ಅನ್ನಂಥಮಸೆ ಪ್ರಾಪ್ತ ಆಗತ್ತೆ ಆದ್ದರಿಂದ ಶಿಕ್ಷೆಯನ್ನು ವಿನೀತವಾಗಿ ಒಂದು ತಪಸ್ಸು ಅನ್ನೋ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿ ಭಗವಂತ ಕ್ಷಮಾ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದರೆ ಕ್ಷಮಿಸಿ ಅಂತಹ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಭಗವಂತ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ವಿಚಾರವನ್ನು ತಿಳಿಸ್ತಾರೆ